ರಾಜಾಜಿಯವರ ಹೆದರುವಾದ ಎರಡನೆಯ ಪ್ರಪಂಚ ಯುದ್ಧ ಮುಗಿದ ಸರುವಾಯ ಆ ಯುದ್ಧದ ಅತಿರತ ಮಹಾರತರು ಮಹಾರತರುಗಳಾದ ಚರ್ಚಿಲ್ ರೋಸ್ವರ್ಟ್ ಕ್ಲೆಮೆನ್ಸೊ ಮೊದಲಾದವರು ಪ್ರಪಂಚದಲ್ಲಿ ಇನ್ನು ಮುಂದೆ ಯುದ್ಧ ಎಂದೆಂದಿಗೂ ನಡೆಯದಂತೆ ಮಾಡಲು ಅಟ್ಲಾಂಟಿಕ್ ಚಾರ್ಟರ್ ಘೋಷಣೆ ಯುನೈಟೆಡ್ ನೇಷನ್ಸ್ ಎಂಬ ಜಾನಪದ ಸಂಘದ ಸ್ಥಾಪನೆ ಮೊದಲಾದ ಜಗದ್ವಿಸ್ತಾರವಾದ ಪ್ರಯತ್ನಗಳನ್ನು ಕೈಗೊಂಡರಷ್ಟೇ ಅದರಿಂದ ನನ್ನ ಉತ್ಸಾಹ ಕೆರಳಿತು ವಿಶ್ವ ಶಾಂತಿಗಾಗಿ ನಾವು ಏನು ಮಾಡಬೇಡವೇ ಈ ಹೊಸ ವ್ಯವಸ್ಥೆಗಳಲ್ಲಿ ಸಾವಿರ ಸಾವಿರ ಪ್ರಶ್ನೆಗಳು ಹುಟ್ಟುತ್ತವೆ ಅವುಗಳನ್ನು ವಿಮರ್ಶಿಸಬೇಡವೆ ಒಳ್ಳೆಯ ಪ್ರಪಂಚ ರೂಪರೇಖೆಗಳನ್ನು ಪ್ರತ್ಯಕ್ಷವಾಗಿ ನಕಾಶೆ ಮಾಡಿ ತೋರಿಸಬೇಡವೆ ಈ ಮಹಾಪ್ರಯತ್ನಕ್ಕೆ ಮೀಸಲಾಗಿ ಒಂದು ಪತ್ರಿಕೆ ಅವಶ್ಯಕ ಹೀಗೆಂಬ ಉದ್ದೇಶವನ್ನು ವಿವರಿಸಿ ಸಲಹೆ ಬೇಕೆಂದು ಕೇಳಿ ಶ್ರೀಮಾನ್ ಸಿ ರಾಜಗೋಪಾಲಾಚಾರಿಯವರಿಗೆ ಪತ್ರ ಬರೆದಿದೆ ಅವರು ಎರಡನೇ ಎರಡೇ ಪಂಕ್ತಿ ಉತ್ತರ ಬರೆದರು ಬೇಡ ಈಗಾಗಲೇ ಬೇಕಾದಷ್ಟು ಕೈ ಸುಟ್ಟುಕೊಂಡಿದ್ದೀರಿ ಯಾವ ದೈವದ ಪ್ರೇರಣೆಯಿಂದಲೋ ನಾನು ಈ ಉಪದೇಶವನ್ನು ಅಂಗೀಕರಿಸಿದೆ ಆದ್ದರಿಂದ ಈಗ ಈ ಲೇಖನ ಬರೆಯಲು ಬದುಕಿರುವುದು ಸಾಧ್ಯವಾಗಿದೆ ಕೇರಳ ಪ್ರವಾಸ ಸಾವಿರದ ಒಂಬೈನೂರ ಇಪ್ಪತ್ತಾರರ ಸುಮಾರಿನಲ್ಲಿ ಪಿಎಸ್ ಶ್ರೀನಿವಾಸ ಶಾಸ್ತ್ರಿಗಳಿಗೆ ಕೊಚ್ಚಿನ್ ಸಂಸ್ಥಾನದ ಎರ್ನಾಕುಲಂ ಪಟ್ಟಣದ ಮಹಾರಾಜ ಕಾಲೇಜಿನಿಂದ ಒಂದು ಆಹ್ವಾನ ಬಂತು ಅದು ಕೊಚ್ಚಿಯ ಮಹಾಜನಪರವಾದ ಆಹ್ವಾನ ಆ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಎಸ್ ಕೆ ಸುಬ್ರಹ್ಮಣ್ಯ ಅಯ್ಯರ್ ಎಂಬುವರು ಶಾಸ್ತ್ರಿಗಳ ಸ್ನೇಹಿತರು ಅವರು ಶಾಸ್ತ್ರಿಗಳನ್ನು ಎರ್ನಾಕುಲಂಗೆ ದಯಾ ಮಾಡಿಸಬೇಕೆಂದು ಅಲ್ಲಿಯ ಕಾಲೇಜಿನಲ್ಲಿ ಮೂರು ನಾಲ್ಕು ಉಪನ್ಯಾಸ ಕೊಡಬೇಕೆಂದು ಉಪನ್ಯಾಸಗಳ ವಿಷಯ ಪ್ರತ್ಯ ಪ್ರಕೃತೋಪಯೋಗಿಯಾದ ಯಾವ ಸಾರ್ವಜನಿಕ ಪ್ರಶ್ನೆಯಾದರೂ ಆಗಬಹುದೆಂದು ವಿಜ್ಞಾಪಿಸಿದರು ಮತ್ತು ತಾವು ಶಾಸ್ತ್ರಿಗಳಿಗೆ ಕೊಚ್ಚಿಯ ಮಹಾಜನದ ಅಭಿಲಾಷೆಯನ್ನು ಸೂಚಿಸಿರುವಂತೆ ಬರೆದರು ಶಾಸ್ತ್ರಿಗಳು ಆ ಆಹ್ವಾನವನ್ನು ನನಗೆ ತೋರಿಸಿ ಕೇಳಿದರು ಇದಕ್ಕೆ ನಿನ್ನ ಉತ್ತರವೇನು ಇದು ಅವಶ್ಯವಾಗಿ ತಾವು ಒಪ್ಪಿಕೊಳ್ಳಬೇಕಾದ ಆಹ್ವಾನ ದೇಶೀಯ ಸಂಸ್ಥಾನಗಳ ಪ್ರಶ್ನೆ ಪ್ರಶ್ನೆಯನ್ನು ಮಹಾಜನದ ಗಮನಕ್ಕೆ ತರಲು ಇದು ಒಳ್ಳೆಯ ಅವಕಾಶವಾಗಬಹುದು ಚರ್ಚೆ ಕೊಂಚ ಚರ್ಚೆ ನಡೆದ ಮೇಲೆ ಶಾಸ್ತ್ರಿಗಳು ಆಹ್ವಾನವನ್ನು ಅಂಗೀಕರಿಸಿದರು ಕೊಂಚ ಚರ್ಚೆ ಹೇಳಿದೆ ಅದಕ್ಕೆ ಕಾರಣ ಹೊಂದಿತು ಬ್ರಿಟಿಷ್ ಇಂಡಿಯಾದ ರಾಜಕಾರಣಿಗಳು ದೇಶೀಯ ಸಂಸ್ಥಾನಗಳ ವಿಚಾರಕ್ಕೆ ಕೈ ಹಾಕುವ ವಾಡಿಕೆ ಇರಲಿಲ್ಲ ಬ್ರಿಟಿಷ್ ಇಂಡಿಯಾದ ನಾಯಕರು ದೇಶೀಯ ಸಂಸ್ಥಾನಗಳ ರಾಜಕೀಯವನ್ನು ತಮಗೆ ನಿಷಿದ್ಧವೆಂದೇ ಭಾವಿಸಿದ್ದರು ಶಾಸ್ತ್ರಿಗಳು ಗೋಕಲೆಯವರ ದೇಶೀಯ ಸಂಸ್ಥಾನಗಳ ರಾಜಕೀಯಕ್ಕೆ ತಮ್ಮ ಸಂಘದ ಸದಸ್ಯರುಗಳ ಬಾಯಿ ಹಾಕತಕ್ಕದ್ದಲ್ಲವೆಂದೇ ಮನಸ್ಸಿನಲ್ಲಿ ನಿಷ್ಕರ್ಷೆ ಮಾಡಿಕೊಂಡಿದ್ದರು ಮೈಸೂರಿನಲ್ಲಿ ಆನಂದರಾಯರಾವ್ ದಿವಾನರಾಗಿದ್ದಾಗ ಶಾಸ್ತಿಗಳು ಬೆಂಗಳೂರಿಗೆ ಬಂದು ಇಲ್ಲಿ ಅವರು ಕೊಡಲೊಪ್ಪಿದ್ದ ಭಾಷಣದ ಸಭೆಗೆ ಮೈಸೂರು ಸರಕಾರ ತಡೆ ಹಾಕಿತ್ತಷ್ಟೇ ಇದನ್ನು ಬೇರೆ ವಿವರವಾಗಿ ಹೇಳಿದೆ ಆ ಸಂದರ್ಭದಲ್ಲಿ ಗೋಖಲೆಯವರು ತಮ್ಮ ಸಂಘದವರಿಗೆ ಕೊಟ್ಟಿದ್ದ ಪ್ರತಿಷೇಧಾಜ್ಞೆ ಸ್ಪಷ್ಟವಾಗಿ ತಿಳಿಯಿತು ಹೀಗೆ ಗೋಖಲೆಯವರ ನಿಷೇಧ ನಿಷೇಧ ಮಾಡಿದ್ದ ವಿಷಯಕ್ಕೆ ಶಾಸ್ತಿಗಳು ಕೈಹಾಕದ್ದೇ ಇದು ಚರ್ಚೆಗೆ ಕಾರಣ ಇದರಲ್ಲಿ ನನ್ನ ವಾದ ಹೀಗಿತ್ತು ಬ್ರಿಟಿಷ್ ಇಂಡಿಯಾದ ಪ್ರಶ್ನೆಯು ಬಗೆಹರಿಯಬೇಕಾದರೆ ಸಮಸ್ತ ಇಂಡಿಯಾದ ಪ್ರಶ್ನೆ ತೊಡಕಿಲ್ಲದ್ದಾಗಬೇಕು ಆ ತೊಡಕು ಉಳಿದುಕೊಂಡಿರುವವರೆಗೂ ಬ್ರಿಟಿಷ್ ಇಂಡಿಯಾಕ್ಕೆ ಉದ್ದೇಶ ಸಾಧನೆಯಾಗದು ಸಮಗ್ರ ಇಂಡಿಯಾದ ಪ್ರಶ್ನೆಯಾದರೂ ದೇಶೀಯ ಸಂಸ್ಥಾನಗಳ ಕಾರಣದಿಂದ ತೊಡಕಾಗಿದೆ ಹೀಗೆ ನೀವು ಬ್ರಿಟಿಷ್ ಇಂಡಿಯಾದ ಸ್ವಾತಂತ್ರ್ಯವನ್ನು ಸಂಪಾದಿಸಬೇಕಾದರೆ ಮೊದಲು ಸಂಸ್ಥಾನಗಳ ತೊಡಕನ್ನು ಬಿಡಿಸಿ ನಿಮ್ಮ ಪ್ರಶ್ನೆಯನ್ನು ಸರಳ ಮಾಡಿಕೊಳ್ಳಬೇಕು ಆ ಕಾರ್ಯಕ್ಕೆ ನೀವು ಕೈ ಹಚ್ಚದಿದ್ದರೆ ಅದನ್ನು ಎತ್ತಿಕೊಳ್ಳಲಾರರು ಮತ್ತು ನೀವು ಈ ಪ್ರಶ್ನೆಯನ್ನೆತ್ತಿಕೊಂಡಾಗ ಅದಕ್ಕುಂಟಾಗುವ ಪ್ರಾಧಾನ್ಯ ಮತ್ತೊಬ್ಬರಿಂದ ಅದಕ್ಕೆ ಬರಲಾರದು ಹೀಗೆ ಬ್ರಿಟಿಷ್ ಇಂಡಿಯಾದ ಸಂಸ್ಥಾನ ವಿಚಾರವು ನಿಮಗೆ ಅವಶ್ಯಕ ಕರ್ತವ್ಯವಾಗಿದೆ ಶಾಸ್ತ್ರಿಗಳು ತರ್ಕವನ್ನು ಅಂಗೀಕರಿಸಿದರೆಂಬುದು ನನಗೆ ಒಂದು ಹೆಮ್ಮೆಯ ಮಾತು ನಾನು ಸಾವಿರದ ಒಂಬೈನೂರ ಹದಿನಾರರಿಂದಲೇ ಭಾರತದ ವಿಷ ಭವಿಷ್ಯದಲ್ಲಿ ದೇಶೀಯ ಸಂಸ್ಥಾನಗಳ ಸ್ಥಾನವೇನು ಅವು ಹೇಗೆ ಹೇಗೆ ರೂಪಾಂತರ ಪಡೆಯಬೇಕು ಎಂಬ ಪ್ರಶ್ನೆಗಳನ್ನು ವಿಚಾರಕ್ಕೆ ತೆಗೆದುಕೊಂಡಿದ್ದವನಾದ್ದರಿಂದ ಆ ಪ್ರಶ್ನೆಗೆ ಶಾಸ್ತ್ರಿಗಳ ಆಸಕ್ತಿಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನ ಅಭಿಷ್ಧವಾಗಿತ್ತು